ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪಂಚ ಅಗ್ನಿಗಳಲ್ಲಿ ಭಗವಂತ ಪಂಚನಾರಿಯರಂತೆ ಯಾವ ರೀತಿಯಾಗಿರ್ತಾನೆ ಅಂತ ವಿವರಣೆಯನ್ನು ಈ ಪದ್ಯದಲ್ಲಿ ಹೇಳ್ತಾರೆ ಅನಿರುದ್ಧಾದಿ ಪಂಚರೂಪಗಳು ಕೂಡ ದೇಹದಲ್ಲಿ ವ್ಯಾಪಿಸಿರ್ತಕ್ಕಂಥ ರೀತಿ ಪಂಚನಾರಿ ತುರಗ ಅನ್ನೋ ದೃಷ್ಟಾಂತದಿಂದ ತಿಳಿಸ್ತಾರೆ ಪಂಚನಾರಿ ತುರಗದಂದದಿ ಪಂಚರೂಪಾತ್ಮಕನು ತಾ ಷಟ್ ಪಂಚರೂಪ ಒಧರಿಸಿ ತತ್ತನ್ನದಿಂ ಕರೆಸಿ ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿದ ಜೀವರಿಗೆ ಕೊಟ್ಟು ಅಲ್ಲೇ ರಮಿಸುವನು ಪರಮಾತ್ಮ ಒಬ್ಬನೇ ಅವನ ರೂಪಗಳು ಅನಂತ ಅಷ್ಟೇ ರೂಪಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅನಂತ ರೂಪಗಳು ಒಂದು ಅನಂತ ರೂಪಗಳು ಒಂದಿಪ್ಪವು ಗುಣಗಣಗಳ ಗುಣಗಣಸಹಿತ ದೂರದಿಂದ ನೋಡಲಿಕ್ಕೆ ಒಂದು ಕುದುರೆ ಆಕಾರದ ಚಿತ್ರ ದೂರದಿಂದ ನೋಡಿದ್ರೆ ಕುದುರೆಯಂತೆ ಕಾಣತ್ತೆ ಹತ್ತಿರ ಹೋಗಿ ಸೂಕ್ಷ್ಮವಾಗಿ ಅದನ್ನು ಪರಿಶೀಲನೆ ಮಾಡಿದರೆ ಕುದುರೆಯ ಮುಖ ಬೆನ್ನು ಕಾಲು ಎಲ್ಲ ಅವಯವಗಳು ಕೂಡ ಬೇರೆ ಬೇರೆ ನಾಟ್ಯಭಂಗಿಗಳಲ್ಲಿ ನಿಂತಿರ್ತಕ್ಕಂಥ ಪಂಚ ಸ್ತ್ರೀಯರು ನಾರಿಯರು ಕುದುರೆಯ ಆಕೃತಿ ಸರ್ವಾಂಗ ಪರಿಪೂರ್ಣ ಹೇಗೋ ಆ ಕುದುರೆಯ ಅಂಗವಾಗಿ ನಿಂತ ನಾರಿಯರು ಕೂಡ ಅವರ ಆಕೃತಿಯೂ ಕೂಡ ಸರ್ವಾಂಗ ಪರಿಪೂರ್ಣವಾಗಿ ಇರೋದು ಅಂತ ಹೀಗೆ ಚಿತ್ರವನ್ನು ಬರೀತಕ್ಕಂಥ ಒಂದು ಕಲೆ ಚಿತ್ರಕಲಾಶಾಸ್ತ್ರದಲ್ಲಿ ಇದೆ ಅದೇ ಚಿತ್ರದ ಮಾದರಿಯನ್ನು ಅನುಸರಣೆ ಮಾಡಿ ಐದು ಮಂದಿ ಸ್ತ್ರೀಯರನ್ನು ಜೋಡಿಸಿ ಒಂದು ಕುದುರೆ ಆಕಾರ ಬರುವಂತೆ ಮಾಡಿ ಅದನ್ನು ಪಂಚನಾರಿ ತುರಗ ಅಂತ ಈ ರೀತಿಯಾಗಿ ಹೇಳೋದು ಇಲ್ಲಿ ಐದು ಜನ ಸ್ತ್ರೀಯರು ಬೇರೆ ಬೇರೆ ಆಗಿದ್ದರೂ ಒಟ್ಟಿಗೆ ಸೇರಿ ವಿವಿಧ ನಾಟ್ಯಭಂಗಿಗಳಲ್ಲಿ ನಿಂತಾಗ ಒಂದು ಕುದುರೆಯ ಆಕಾರದಲ್ಲಿ ಅಖಂಡವಾಗಿ ಕಾಣಿಸ್ತಾರೆ ಅದೇ ರೀತಿಯಾಗಿ ಆ ಮೂಲ ರೂಪಿಯಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ಪಂಚ ಅಗ್ನಿಗತ ಸಮಿತಿ ಮೊದಲಾದವುಗಳಲ್ಲಿ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಹೀಗೆ ಐದು ರೂಪಗಳಿಂದ ಸಮಗ್ರವಾಗಿ ಅಖಂಡವಾಗಿ ವ್ಯಪ್ತನಾಗಿದ್ದಾನೆ ಭಗವಂತ ಆಕಾಶ ಅಂಬರ ಅಂತ ಹೇಳಿದ್ವಿ ಅಲ್ಲಿ ನಾರಾಯಣ ಸಮಿತಿನಲ್ಲಿ ನಾರಾಯಣ ನಾರಾಯಣ ಧೂಮದಲ್ಲಿ ನಾರಾಯಣ ವಾಸುದೇವ ಜ್ವಾಲೆಯಲ್ಲಿ ನಾರಾಯಣ ಸಂಕರ್ಷಣ ಅಂಗಾರಾತ್ವ ಅಥವಾ ಕೆಂಡ ಅಲ್ಲಿ ನಾರಾಯಣ ಪ್ರದ್ಯುಮ್ನ ಕಿಡಿಗಳಲ್ಲಿ ನಾರಾಯಣ ಅನಿರುದ್ಧ ಅದೇ ರೀತಿಯಾಗಿ ಪರ್ಜನ್ಯಾಗ್ನಿಯಲ್ಲಿ ಅಲ್ಲಿ ವಾಸುದೇವ ರೂಪ ಸಮಿತು ಹೊಗೆ ಅರ್ಚಿ ಕೆಂಡ ವಿಶ್ವಲಿಂಗ ಅಂತ ಮತ್ತೆ ಅಗ್ನಿಯ ಐದು ಅಂಗಗಳು ಅಲ್ಲಿ ವಾಸುದೇವ ನಾರಾಯಣ ವಾಸುದೇವ ವಾಸುದೇವ ವಾಸುದೇವ ಸಂಕರ್ಷಣ ವಾಸುದೇವ ಪ್ರಜ್ವಮ್ನ ಮತ್ತು ವಾಸುದೇವ ಅನಿರುದ್ಧ ಅಂತ ಈ ರೀತಿಯಾಗಿ ಐದು ಅಗ್ನಿಗಳಲ್ಲೂ ಈ ರೀತಿಯಾಗಿರೋದು ಹೀಗೆ ಆರು ರೂಪಗಳ ಪ್ರಕಾರ ಪಂಚಾಗ್ನಿಗಳಲ್ಲಿ ಆರು ಇಂಟು ಐದು ರೂಪಗಳಿಂದ ಅದೇ ಹೆಸರಿನಿಂದ ತದ್ರೂಪ ತದಾಕಾರ ತತ್ ಶಬ್ದಾಚ್ಯನಾಗಿ ಭಗವಂತ ಇರ್ತಾನೆ ಪರಿಪೂರ್ಣನಾಗೇ ಇರ್ತಾನೆ ಇಲ್ಲಿ ಆ ಪರಸ್ಪರ ರೂಪಗಳಲ್ಲಿ ಅಭೇದ ಚಿಂತನೆ ಕಿಂಚಿತ್ತೂ ಭೇದ ಅನ್ನೋದಿಲ್ಲ ಅದನ್ನೇ ಶ್ರುತಿ ಹೇಳ್ತಾ ಇದೆ ನೇಹನಾ ನಾಸ್ತಿ ಕಿಂಚನ ಒಂದು ರೂಪ ಆಗಲಿ ಅಥವಾ ಹಲವು ರೂಪಗಳಾಗಲಿ ಪರಮಾತ್ಮನಿಂದ ಬೇರೆ ಅಲ್ಲ ಪರಸ್ಪರವಾಗೂ ಕೂಡ ಬೇರೆ ಅಲ್ಲ ಶ್ರುತಿ ಹೇಳಿದಂಗೆ ನೇಹ ನಾನಾಸ್ತಿ ಕಿಂಚನ ಅಂದರೆ ಕಿಂಚಿತ್ತು ಬೇಡ ಅನ್ನೋ ಪ್ರಶ್ನೆನೇ ಇಲ್ಲ ಆ ರೀತಿಯಾಗಿ ಇರ್ತಕ್ಕಂಥದ್ದು ಇದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಪರಮಾತ್ಮನ ಒಂದು ಕಪ್ಪು ಕೂದಲೇ ಕೃಷ್ಣಕೇಶಾವೇಶ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತೀವಿ ಬಿಳಿ ಕೂದಲು ಬಲರಾಮನಲ್ಲಿ ಶುಕ್ಲಕೇಶಾವೇಶ ಅಂತ ರೀತಿಯಾಗಿ ಹೀಗೆ ಸರ್ವಾಂಗ ಪರಿಪೂರ್ಣನಾಗಿ ಭಗವಂತ ಇರ್ತಾನೆ ದೂರದಿಂದ ನೋಡಿದ್ರೆ ಕುದ್ರೆ ಆಕಾರ ಹತ್ತಿರ ಹೋದ ನೋಡಿದ್ರೆ ಐದು ಸ್ತ್ರೀಯರು ಐದು ಸ್ತ್ರೀಯರು ಕೂಡ ಸರ್ವಾಂಗ ಸುಂದರ ಪರಿಪೂರ್ಣ ಹೇಗೋ ಹಾಗೆ ಭಗವಂತ ಒಂದು ರೂಪದೊಳಗ ಅಂತ ರೂಪಗಳು ಗುಣಗಣ ಸಹಿತ ಅಲ್ಲಿ ಪರಿಪೂರ್ಣನಾಗಿಯೇ ಪರಮಾತ್ಮ ಇದ್ದಾನೆ ದೇವತೆಗಳು ಆಕಾಶದಲ್ಲಿ ಆಕಾಶನೇ ಒಂದು ಅಗ್ನಿ ಆ ಅಗ್ನಿಗತ ನಾರಾಯಣನಲ್ಲಿ ಜೀವನನ್ನು ಹೋಮ ಮಾಡಿ ಆಮೇಲೆ ಚಂದ್ರನ ಮೂಲಕ ಪರ್ಜನ್ಯ ಅಗ್ನಿಗಥ ವಾಸುದೇವನಲ್ಲಿ ಹೋಮ ಆಮೇಲೆ ಮಳೆಯ ದ್ವಾರ ಭೂಮಿಯನ್ನು ಸೇರಿಸಿ ಅಲ್ಲಿ ಪೃಥ್ವಿ ಅನ್ನೋದೊಂದಗ್ನಿ ಅಲ್ಲಿ ಸಂಕಷ್ಟರೂಪಿ ಪರಮಾತ್ಮ ಅಲ್ಲಿ ಹೋಮ ಮಾಡಿ ಆಮೇಲೆ ಭೂಮಿಯ ಮೂಲಕ ಧಾನ್ಯದಲ್ಲಿ ಇಟ್ಟು ಆಮೇಲೆ ಪುರುಷನ ಶರೀರವನ್ನು ಪ್ರವೇಶ ಮಾಡುವಂತೆ ಅಲ್ಲಿ ಪ್ರದ್ಯುಮ್ನಲ್ಲಿ ಹೋಮ ಮಾಡಿ ತಂದೆಯ ರೇತಸ್ಸಿನಲ್ಲಿ ಜೀವನನ್ನು ಮೂರು ತಿಂಗಳ ಕಾಲ ಇರಿಸಿ ಅದಾದ ನಂತರದಲ್ಲಿ ಯೋಶ ಅಗ್ನಿ ಅಂದರೆ ಸ್ತ್ರೀಯಲ್ಲಿರ್ತಕ್ಕಂಥ ಅಗ್ನಿ ಅಲ್ಲಿ ಅನಿರುದ್ಧನಲ್ಲಿ ಹೋಮ ಮಾಡಿ ಮಾತೃಗರ್ಭವನ್ನು ಸೇರಿಸಿ ಆಮೇಲೆ ಜೀವನವನ್ನು ಸೃಷ್ಟಿಗೆ ತರ್ತಾರೆ ಈ ರೀತಿಯಾಗಿ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಸತ್ವ ರಜಾ ತಮೋಗುಣಗಳ ಸಂಬಂಧದಿಂದ ಪೃಥಿವಿ ಮೊದಲಾಗಿರ್ತಕ್ಕಂಥ ಪಂಚಭೂತಗಳಿಂದ ಜೀವನ ಸ್ಥೂಲ ಶರೀರ ಅನ್ನೋದು ಉತ್ಪತ್ತಿಯಾಗತ್ತೆ ಇಂತಹ ಪಾಂಚಭೌತಿಕ ಪರಮಾತ್ಮನೇ ಈ ಪಂಚ ಮೂಲಕ ಪಂಚವಿದ ಜೀವರಿಗೂ ಕೂಡ ಕೊಡ್ತಾನೆ ಆ ಪಂಚವಿದ ಜೀವರು ಯಾರು ಅಂದರೆ ದೇವ ಋಷಿ ಪಿತೃ ಪ ನರ ಅಂತ ತತ್ವಸಂಖ್ಯಾನದಲ್ಲಿ ಇರಿಸ್ತಾರೆ ಪಂಚವಿದ ಮುಕ್ತಿಯೋಗ್ಯ ಜೀವರು ಯಾರು ಅಂದರೆ ದೇವ ಋಷಿ ಪಿತೃ ಪ ಮತ್ತು ನರ ಅಂಥೇಳಿ ಹೀಗೆ ಐದು ವಿಧ ಜೀವರಿಗಿಂತ ಉತ್ ಉತ್ತಮವಾದ ಸಾಧನೆಗೆ ಬೇಕಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟು ಅಲ್ಲಲ್ಲೇ ರಮಿಸುವನು ತಾನು ಅಂತರ್ಗತನಾಗಿ ಆ ಜೀವರ ಅಂತರ್ಯಾಮಿಯಾಗಿ ಇರ್ತಾನೆ ಭಗವಂತ ಪರಮಾತ್ಮ ಆಕಾಶದಂತೆ ಕೇವಲ ವ್ಯಾಪ್ಸಿಲ್ಲ ಐದೈದರಲ್ಲೂ ಐದೈದು ರೂಪಗಳಿಂದ ಪ್ರವೇಶಿಸಿದ್ದಾನೆ ಅಂತ ಉಪನಿಷತ್ ಹೇಳ ಅದಕ್ಕೆ ಉದಾಹರಣೆ ಏನು ತಂಬಿಗೆಯಲ್ಲಿ ನೀರು ತುಂಬಿದಾಗ ತಂಬಿಗೆಯೊಳಗಿನ ನೀರಿಗೆ ತಂಬಿಗೆಯದೇ ಆಕಾರ ಬರ್ತಾ ಇದೆ ಹಾಗೆ ಪರಮಾತ್ಮ ಆಯಾ ವಸ್ತುಗಳಲ್ಲಿ ಪ್ರವೇಶ ಮಾಡಿ ವ್ಯಾಪಿಸಿದಾಗ ಆಯಾ ವಸ್ತುಗಳ ಆಕಾರ ಬರುತ್ತೆ ಅಂತ ನೆರೆ ಸರ್ವತಾ ಅಲ್ಲ ಆಯಾ ವಸ್ತುಗಳು ಸೃಷ್ಟಿಗೆ ಬರೋದಕ್ಕಿಂತ ಮುಂಚೆ ಪರಮಾತ್ಮ ಅನಾದಿಯಾಗಿ ಆಯಾ ವಸ್ತುಗಳ ಆಕಾರ ರೂಪಗಳನ್ನು ತಾನು ತೊಗೊಂಡಿರ್ತಾನೆ ಇಚ್ಛಾ ಮಾರ್ಗದಲ್ಲಿ ಭಗವಂತ ವಸ್ತು ಸೃಷ್ಟಿಗೆ ಬಂದಾಗ ಅಥವಾ ವಸ್ತುಗಳು ಹುಟ್ಟುವಾಗ ಆ ರೂಪಗಳನ್ನು ಅಭಿವ್ಯಕ್ತಿ ಮಾಡಿಕೊಂಡು ಆ ವಸ್ತುಗಳಲ್ಲಿ ಭಗವಂತ ಪ್ರವೇಶ ಮಾಡ್ತಾನೆ ಈ ರೀತಿಯಾಗಿ ತಿಳ್ಕೋಬೇಕು ಪರಮಾತ್ಮ ಒಬ್ಬನೇ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧಾಂತ ಅಂತ ಐದೈದು ರೂಪಗಳಿಂದಲೇ ಪ್ರವೇಶ ಮಾಡಿ ಅವುಗಳಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನು ತುಂಬುತ್ತಾನೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯ ಅನ್ನ ಕಣ್ಣಲ್ಲಿ ಕಣ್ಣಾಗಿ ಕಿವಿಯಲ್ಲಿ ಕಿವಿಯಾಗಿ ಇರ್ತಾನೆ ಅವನಿಲ್ದೇ ಇದ್ದರೆ ಜಡಭೂತವಾದ ಕಣ್ಣು ಅನ್ನು ಇದ್ದರೂ ಕೂಡ ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂದರೆ ಭಾಗವತ ತಿಳಿಸತ್ತೆ ಬಾಲಕ ಧ್ರುವ ಆ ವಾಸುದೇವರೂಪಿ ಪರಮಾತ್ಮನನ್ನು ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡಿದ್ರೂ ಕೂಡ ನಾಲ್ಗೆಯಿಂದ ಸ್ತುತಿ ಮಾಡಲಿಕ್ಕೆ ಅಸಮರ್ಥನಾದ ಯಾಕೆ ಅಂದರೆ ತತ್ಕಾಲದಲ್ಲಿ ಅವನ ವಾಗೀಂದ್ರಿಯದಿಂದ ವಾಗರೂಪನಾಗಿರ್ತಕ್ಕಂಥ ಭಗವಂತ ಹೊರಗೆ ಬಂದಿದ್ದ ಆಮೇಲೆ ಅವನ ಕಪೋಲಕ್ಕೆ ಪಾಂಚಧಾನ್ಯದಿಂದ ಭಗವಂತ ಸ್ಪರ್ಶ ಮಾಡಿದಾಗ ಆ ವಾಗೀಂದ್ರಿಯವನ್ನು ಪರಮಾತ್ಮ ಪ್ರವೇಶ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿದಾಗ ಧ್ರುವ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಯೋಥ ಪ್ರವೇಶ ಮಮಮಾಚ ಮೀಮಾಂ ಪ್ರಸುಪ್ತಾಂ ಸಂಜೀವ್ಯ ಯತ್ಕಲದ ಶಕ್ತಿ ದ್ವರಸ್ಥಂ ದಾಮ್ನ ಹಾಗೆ ಸೂಕ್ತವಾಗಿರ್ತಕ್ಕಂಥ ನನ್ನನ್ನು ವಾಗೀಂದ್ರಿಯವನ್ನು ಪ್ರವೇಶ ಮಾಡಿ ಅದರೊಳಗೆ ಶಕ್ತಿ ತುಂಬಿರ್ತಕ್ಕಂತಹ ಪರಮ ಪುರುಷನೇ ನಿನಗೆ ನಮೋ ನಮೋ ನಮಸ್ಕಾರ ಅಂತೇಳಿ ಈ ರೀತಿಯಾಗಿ ಅಧ್ರುವ ಅಲ್ಲಿ ಸ್ತೋತ್ರ ಮಾಡಿದ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ ಹಾಗೆ ಭಗವಂತ ತಾನು ಮೊದಲೇ ಆ ಆಕಾರವನ್ನ ತಗೊಂಡು ಆಮೇಲೆ ಪ್ರವೇಶ ಮಾಡ್ತಾನೆ ಹೊರತು ತಂಬಿಗೆಯಲ್ಲಿ ನೀರು ತುಂಬಿದ ಮೇಲೆ ತಂಬಿಗೆ ಆಕಾರವನ್ನ ಪಡ್ಕೋತು ಅಂತ ಆಮೇಲೆ ಬಂದ ಆಕಾರ ಅಂದ ಈ ರೀತಿಯಾಗಿ ಸರ್ವತಃ ಅಲ್ಲ ಅಂತ ತಿಳಿಸ್ತಾರೆ ಇಲ್ಲಿ ತಾಷಟ್ ಪಂಚರೂಪ ಧರಿಸಿ ಅಂದರೆ ಆ ಪಂಚರೂಪಗಳು ಅನಾದಿ ಅಂತ ಇದುವರೆಗೆ ಹೇಳಿದ್ಮೇಲೆ ಅವನ ಸ್ವರೂಪವೇ ಅಂತಾದಮೇಲೆ ಅದನ್ನು ಧಾರಣೆ ಮಾಡೋದು ಅಂತಾದರೆ ಏನರ್ಥ ಅಂದರೆ ಹೊಸದಾಗಿ ತೊಗೊಂಡ ಅಂತ ಪ್ರಶ್ನೆ ಬಂದರೆ ಆ ರೂಪಗಳೆಲ್ಲ ಅನಾದಿ ಆಗಿದ್ದರೂ ಕೂಡ ಆ ಪ್ರವೇಶ ಮಾಡ್ತಕ್ಕಂಥ ವಸ್ತುಗಳ ಅನಾದಿಯಲ್ಲ ಈಗ ತಾನೇ ಸೃಷ್ಟಿಗೆ ಬಂದಿರೋವಂಥದ್ದು ಅವುಗಳನ್ನು ಸೃಷ್ಟಿಗೆ ತಂದು ತೋ ಅವುಗಳನ್ನು ಹುಟ್ಸಿ ಅವುಗಳೊಳಗೆ ಭಗವಂತ ಪ್ರವೇಶ ಮಾಡ್ತಾನೆ ಅದಕ್ಕೆ ಅವು ವಸ್ತುಗಳು ಹುಟ್ಟಬೇಕಾದ್ರೆ ಆ ರೂಪಗಳನ್ನು ತಾನೇ ಅಭಿವ್ಯಕ್ತಿ ಮಾಡಿಕೊಂಡು ಭಗವಂತದೊಳಗೆ ಪ್ರವೇಶ ಮಾಡ್ತಾನೆ ಆದ್ದರಿಂದ ಎಲ್ಲಿ ಧರಿಸಿ ಅಂತಂದರೆ ಅಭಿವ್ಯಕ್ತಿ ಮಾಡ್ಕೊಂಡಂದರೆ ಅವ್ಯಕ್ತವಾಗಿದ್ದನ್ನು ವ್ಯಕ್ತ ಮಾಡಿಕೊಂಡ ಈ ರೀತಿಯಾಗಿ ಆಮೇಲೆ ತತ್ತನ್ನ ಕರೆಸಿ ತದ್ರೂಪ ತದಾಕಾರ ತತ್ವ ಶಬ್ದಚ್ಯನಾಗಿ ಭಗವಂತ ಇರ್ತಾನೆ ಪೃಥ್ವಿಯೊಳಗೆ ಪ್ರವೇಶ ಮಾಡಿ ಅದರಲ್ಲಿ ಶಕ್ತಿ ಸಾಮರ್ಥ್ಯವನ್ನು ತುಂಬುತ್ತಾನೆ ಹೇಗೋ ಹಾಗೆ ಆಯಾ ವಸ್ತುಗಳ ಗುಣಧರ್ಮಗಳನ್ನು ನಿಯಮನ ಮಾಡ್ತಕ್ಕಂಥವೂ ಭಗವಂತ ಗುಣಮಯ ಪಂಚಭೂತಾತ್ಮಕ ಶರೀರ ಸಾತ್ವಿಕ ಕರ್ಮದಿಂದ ಒಳ್ಳೆಯ ಸತ್ವಗುಣಮಯವಾಗಿರ್ತಕ್ಕಂಥ ಸಾತ್ವಿಕ ಶರೀರವನ್ನು ಕೊಡ್ತಾನೆ ರಾಜಸ ಕರ್ಮದಿಂದ ರಜೋಮಯವಾದ ರಾಜಸ ಶರೀರವನ್ನು ಕೊಡ್ತಾನೆ ತಾಮಸ ಕರ್ಮದಿಂದ ತಮೋಮಯವಾಗಿರ್ತಕ್ಕಂಥ ತಾಮಶ ಶರೀರ ಈ ರೀತಿಯಾಗಿ ಆಯಾ ಜೀವರ ಕರ್ಮಕ್ಕನುಗುಣವಾಗಿ ಶರೀರದ ಪ್ರಾಪ್ತಿ ಪಂಚವಿದ ಜೀವರಿಗೂ ಇದೇ ರೀತಿಯಾಗಿ ಪಂಚವಿದ ಜೀವರು ಯಾರು ಅಂದರೆ ದೇವ ಋಷಿ ಪಿತೃಪ ನರಾಹ ಅಂತ ದೇವತೆಗಳು ಋಷಿಗಳು ಪಿತೃಗಳು ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು ಅಂತ ದೇವತೆಗಳು ಈ ಐದು ರೀತಿಯಾಗಿರ್ತಕ್ಕಂಥ ಸಾತ್ವಿಕ ಜೀವರನ್ನು ದೇವತೆಗಳು ಪಂಚಾಗ್ನಿಗಳಲ್ಲಿ ಹೋಮ ಮಾಡೋದ್ರಿಂದ ಪಂಚವಿದ ಜೀವರಿಗೆ ಪಾಂಚಭೌತಿಕ ಶರೀರವನ್ನು ಭಗವಂತ ಹೊಂದುಸ್ತಾನೆ. ದೇವತೆಗಳು ಕೂಡ ಶಾಪಾದಿಗಳಿಂದ ಭೂಮಿಯಲ್ಲಿ ಹುಟ್ಟುವಂಥ ಸಂದರ್ಭದಲ್ಲಿ ಈ ಪಂಚಾಗ್ನಿ ಹೋಮ ಪ್ರಕ್ರಿಯೆ ಅನ್ನೋದು ನಡೆಯುತ್ತೆ ದೇವಾನಮ್ ನಿರೆಯೋನಾಸ್ತಿ ಅಂತ ದೇವತೆಗಳು ಅಪರಾಧ ಮಾಡಿದರೆ ಅವರಿಗೆ ನರಕ ಅನ್ನೋದಿಲ್ಲ ಭೂಲೋಕದಲ್ಲಿ ಮನುಷ್ಯರಂತೆ ಹುಟ್ಟಿ ಮನುಷ್ಯರಂತೆ ಪ್ರವರ್ತನೆ ಮಾಡಬೇಕು ಅಂತ ಆ ಪಂಚವಿದ ಜೀವರೊಳಗೆ ಭಗವಂತ ಅಲ್ಲಲ್ಲೇ ಇದ್ದು ರಮಿಸುವನು ಭಗವಂತ ಅವರವರ ಯೋಗ್ಯತಾನುಸಾರ ಅವರಿಂದ ಕರ್ಮ ಮಾಡಿಸಿ ತಾನ ಅಂತರ್ಯಾಮೆಯಾಗಿ ಇರ್ತಾನೆ ದೇವತೆಗಳಲ್ಲಿ ಅವರು ಭೂಮಿಯಲ್ಲಿ ಅವತಾರ ಮಾಡುವ ಸಂದರ್ಭದಲ್ಲಿ ಸಾತ್ವಿಕವಾದ ಶರೀರವನ್ನು ಕೊಟ್ಟು ಆ ಶರೀರದಿಂದ ಹರಿಭಕ್ತಿಯಿಂದ ಆಗ್ತಕ್ಕಂಥ ಅಲೌಕಿಕವಾಗಿರ್ತಕ್ಕಂಥ ಆನಂದವನ್ನೇ ಉಣಿಸ್ತಾನೆ ಶಾಪಾದಿಗಳಿಂದ ತಮೋಗುಣಮಯವಾಗಿರ್ತಕ್ಕಂಥ ಹಸುರ ಶರೀರ ಬಂದರೂ ಕೂಡ ಪರಮಾತ್ಮ ಅವರಿಗೆ ಆ ಶರೀರದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ಯಾವತ್ತೂ ತಪ್ಪಿಸೋದಿಲ್ಲ ಅವರು ಭೂಲೋಕದಲ್ಲಿ ಹುಟ್ಟಿರ್ತಾರೆ ಅಷ್ಟೇ ಆ ಶಾಪದಿಂದ ಆಗ್ತಕ್ಕಂಥದ್ದವರಿಗೆ ಅದರಿಂದ ಅವರಿಗೆ ಆಸುರಿ ಶರೀರದಲ್ಲೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋದು ಕಿಂಚಿತ್ತೂ ತಪ್ಪೋದಿಲ್ಲ ಅದಕ್ಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ಪ್ರಹ್ಲಾದ ವಿಭೀಷಣ ಬಲಿಚಕ್ರವರ್ತಿ ಬಾಣ ಮೊದಲಾದವರು ಆ ತಾಮಸ ಶರೀರವನ್ನು ಪಡ್ಕೊಂಡಿದ್ದರೂ ಕೂಡ ಶ್ರವಣ ಮನನ ಇತ್ಯಾದಿ ಎಲ್ಲವನ್ನು ಮಾಡಿಸಿ ಅವರಿಗೆ ಆನಂದವನ್ನು ಕೊಟ್ಟು ಭಗವಂತ ಅಂತರಿಯಾಮಿತ್ವೇನಲ್ಲಿ ರಮಣ ಮಾಡ್ತಾನೆ ಪ್ರಾರಬ್ಧ ವಶದಿಂದ ದೇವತೆಗಳು ಹುಟ್ಟಿದಾಗಲೂ ಹೊರಗೆ ಭಗವಂತನನ್ನು ದ್ವೇಷ ಮಾಡಿದರೂ ಕೂಡ ಒಳಗೆ ಅಂತರಂಗದಲ್ಲಿ ಭಕ್ತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಇರ್ತಾರೆ ಆದರಿಂದ ಸಾತ್ವಿಕರಿಗೆ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪಾಂಚಭೌತಿಕ ಶರೀರ ಕೊಟ್ಟರು ಆ ಶರೀರಗಳಲ್ಲೇ ಅವರನ್ನು ಭಗವಂತ ಇದ್ದು ಅನುಗ್ರಹವನ್ನು ಮಾಡ್ತಾನೆ ಅಂತ ಈ ರೀತಿಯಾಗಿ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ